ಲೆಸನ್ ನಂಬರ್ ಫಿಫ್ಟಿ ಎಲ್ರು ಹೊರಡಿ ಎಲ್ರು ಹೊರಡಿ ಎರಡು ಗಂಟೆ ಆಗ್ತಾ ಬಂತು ಈಗಾಗಲೇ ಎರಡು ಗಂಟೆ ಆಗ್ತಾ ಬಂತು ನಾವು ಜಾತ್ರೆಗೆ ಹೋಗೋ ಹೊತ್ತಿಗೆ ತುಂಬಾ ತಡ ಆಗತ್ತೆ ನಾವು ಜಾತ್ರೆಗೆ ಹೋಗೋ ಹೊತ್ತಿಗೆ ತುಂಬಾ ತಡ ಆಗತ್ತೆ ಸದಾನಂದ ಒಂದೂವರೆ ಗಂಟೆಗೆ ಮೈಸೂರಿನಿಂದ ನಿಮ್ ಅಣ್ಣ ಬರ್ತೀನಿ ಎಂದಿದ್ರು ಸದಾನಂದ ಒಂದೂವರೆ ಗಂಟೆಗೆ ಮೈಸೂರಿನಿಂದ ನಿಮ್ ಅಣ್ಣ ಬರ್ತೀನಿ ಎಂದಿದ್ರು ಬಸ್ಸಿನ ಹತ್ರ ಯಾರಾದ್ರೂ ಹೋಗಿದ್ರಾ. ಬಸ್ಸಿನ ಹತ್ರ ಯಾರಾದ್ರೂ ಹೋಗಿದ್ರಾ. ಹೌದು ಅತ್ಗೆ ಹೌದು ಅತ್ಗೆ ಅಣ್ಣ ಬಂದ್ರೂ ಬರಬಹುದು ಅಂತ ನಾನೇ ಹೋಗಿದ್ದೆ ಅಣ್ಣ ಬಂದ್ರು ಬರ್ಬಹುದು ಅಂತ ನಾನೇ ಹೋಗಿದ್ದೆ ಆದ್ರೆ ಅವನು ಬರ್ಲಿಲ್ಲ ಆದ್ರೆ ಅವನು ಬರ್ಲಿಲ್ಲ ಎಲ್ಲೋ ಮರ್ಚ್ ಕೂತಿದ್ದಾನೆ ಎಲ್ಲೋ ಮರ್ತ್ ಕೂತಿದಾನೆ ಅವನಿನ್ ಬರೋದಿಲ್ಲ ಅವನಿನ್ ಬರೋದಿಲ್ಲ ಬರೋಕ್ ಯಾವ ಬಸ್ಸು ಇಲ್ಲ ಬರೋಕ್ ಯಾವ ಬಸ್ಸು ಇಲ್ಲ ನಾನ್ ಅಷ್ಟೊಂದ್ ಸಾರಿ ಹೇಳಿ ಬಂದಿದ್ದೆ ನಾನು ಅಷ್ಟೊಂದ್ ಸಾರಿ ಹೇಳ ಬಂದಿದ್ದೆ ಅಷ್ಟ್ ಹೇಳಿದ್ರು ಬರ್ಲಿಲ್ಲ ಅಂದ್ರೆ ಅಷ್ಟ ಹೇಳಿದ್ರು ಬರ್ಲಿಲ್ಲ ಅಂದ್ರೆ ಹೊರಡಿ ಎತ್ತಿಗೆ ಬಸವ ಇನ್ನೇನ್ ಗಾಡಿ ಹೊಡ್ಕೊಂಡು ಬರ್ತಾನೆ ಹೊರಡಿ ಎತ್ತಿಗೆ ಬಸವ ಇನ್ನೇನ್ ಗಾಡಿ ಹೊಡ್ಕೊಂಡ್ ಬರ್ತಾನೆ ನಿಮ್ಮನ್ನೆಲ್ಲಾ ಕರ್ಕೊಂಡೋಗಿ ತೋರಿಸಕೊಂಡ್ ಬರ್ತಾನೆ ನಿಮ್ಮನ್ನೆಲ್ಲಾ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತಾನೆ ಯಾಕೆ ನೀನ್ ಬರಲ್ವಾ ಯಾಕೆ ನೀನ್ ಬರಲ್ವಾ ನನ್ ಸ್ನೇಹಿತರು ಕೆಲವರು ಬಂದಿದ್ದಾರೆ ಸ್ನೇಹಿತರು ಕೆಲವರು ಬಂದಿದ್ದಾರೆ ನಾನ್ ಅವ್ರ ಜೊತೆ ಮೊದ್ಲೆ ಹೋಗ್ತೀನಿ ನಾನ್ ಅವ್ರ ಜೊತೆ ಮೊದ್ಲೆ ಹೋಗ್ತೀನಿ ನಾನ್ ಮೊದ್ಲೆ ಹೋದ್ರು ನೀವ್ ಹಣ್ಣು ಕಾಯಿ ಮಾಡಿಸೋ ಹೊತ್ತಿಗೆ ಗಾಡಿ ಹತ್ರ ಬರ್ತೀನಿ ನಾನ್ ಮೊದ್ಲೆ ಹೋದ್ರೂ ನೀವ್ ಹಣ್ಣು ಕಾಯಿ ಮಾಡಿಸೋ ಹೊತ್ತಿಗೆ ಗಾಡಿ ಹತ್ರ ಬರ್ತೀನಿ ಬಸವನಿಗೆ ಎಲ್ಲಾ ಸರಿಯಾಗಿ ತೋರ್ಸೋಕ್ ಹೇಳು ಬಸವನಿಗೆ ಎಲ್ಲಾ ಸರಿಯಾಗಿ ತೋರ್ಸಕ್ ಹೇಳು ಜೊತೆಗೆ ಅವ್ವ ಸರಳಾ ಇರ್ತಾರೆ ಜೊತೆಗೆ ಅವ್ವಾ ಸರಳಾ ಇರ್ತಾರೆ ರತೋತ್ಸವದ ಹೊತ್ತಿಗೆ ನಾನ್ ಬರ್ತೀನಿ ರಥೋತ್ಸವದ ಹೊತ್ತಿಗೆ ನಾನ್ ಬರ್ತೀನಿ ಈಗ ನನ್ ಜೊತೆ ಶಶಿಧರನ್ ಕರ್ಕೊಂಡು ಹೋಗ್ತೀನಿ ಈಗ ನನ್ ಜೊತೆ ಶಶಿಧರನ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೀವು ಬಂದಾಗ ಬೇಕಾದ್ರೆ ನಿಮ್ ಹತ್ರ ಬರ್ತಾನೆ ಅಲ್ಲಿ ನೀವು ಬಂದಾಗಬೇಕಾದ್ರೆ ನಿಮ್ಮ ಹತ್ರ ಬರ್ತಾನೆ ಬೇಡ ಸದು ಅವನ್ ಬಲು ತುಂಟದು ಅವನ್ ಸುಮ್ಮನೆ ಇರಲ್ಲ ಸುಮ್ಮನೆ ಇರಲ್ಲ ನಿನಗೇನಾದ್ರೂ ತೊಂದರೆಗಿಂದ್ರೆ ಕೊಟ್ಟನು ನಿನಗೇನಾದ್ರೂ ತೊಂದರೆಗಿಂದ್ರೆ ಕೊಟ್ಟಾನು ಹೌದು ಕೊಟ್ಟರು ಕೊಟ್ಟನು ಹೌದು ಕೊಟ್ಟರು ಕೊಟ್ಟನು ಚಿಕ್ಕ ಹುಡ್ಗ ಅಲ್ವಾ ಹಾಗಾಡ್ತಾನೆ ಚಿಕ್ಕ ಹುಡ್ಗ ಅಲ್ವಾ ಹಾಗಾಡ್ತಾನೆ ಜಾತ್ರೆ ಕರ್ಕೊಂಡು ಹೋದ್ರೆ ಬಣ್ಣ ಬಣ್ಣದ ಸಾಮಾನು ಉತ್ಸವ ಎಲ್ಲಾ ನೋಡಿ ಸುಮ್ನಾದಾನು ಜಾತ್ರೆ ಕರ್ಕೊಂಡ್ ಹೋದ್ರೆ ಬಣ್ಣ ಬಣ್ಣದ ಸಾಮಾನು ಉತ್ಸವ ಎಲ್ಲಾ ನೋಡಿ ಸುಮ್ನಾದನು ಅದ್ ಸರಿನಪ್ಪ ಆದ್ರೆ ಅವನೊಬ್ನೇ ನಿನ್ ಜೊತೆ ಬರ್ಬೇಕಲ್ಲ ಅದ್ ಸರಿನಪ್ಪ ಆದ್ರೆ ಅವನೊಬ್ನೇ ನಿನ್ ಜೊತೆ ಬರ್ಬೇಕಲ್ಲ ಕೆಲವು ಸಾರಿ ರಚ್ಚೆ ಹಿಡಿದ್ರೂ ಬಿಡಲ್ಲ ಕೆಲವು ಸಾರಿ ರಿಡಿದ್ರು ಬಿಡಲ್ಲ ನನ್ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ ಬಿಟ್ಟಿದಾನತ್ಗೆ ನನ್ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ ಬಿಟ್ಟಿದಾನತ್ಗೆ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಹಿಂದೆನೆ ಸುತ್ತಾ ಇರ್ತಾನೆ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಹಿಂದೆನೆ ಸುತ್ತಾ ಇರ್ತಾನೆ ಸರಿನಪ್ಪ ಕರ್ಕೊಂಡು ಹೋಗು ಸರಿನಪ್ಪ ಕರ್ಕೊಂಡೋಗು ಆದ್ರೆ ಜೋಪಾನ ಎಲ್ಲಾದ್ರೂ ಜನಸಂದಣಿಲಿ ತಪ್ಪಿಸ್ಕೊಂಡ್ ಬಿಟ್ಟನು ಆದ್ರೆ ಜೋಪಾನ ಎಲ್ಲಾದ್ರೂ ಜನಸಂದಣಿಲಿ ತಪ್ಪಿಸ್ಕೊಂಡ ಬಿಟ್ಟಾನು ಶಿ ನಿಮ್ ಚಿಕ್ಕಪ್ಪನ್ನ ಬಿಟ್ಟು ಗಿಟ್ಟು ಎಲ್ಲಾದ್ರೂ ಹೋದಗಿದೀಯ ಏಯ್ ಶಶಿ ನಿಮ್ ಚಿಕ್ಕಪ್ಪನ್ನ ಬಿಟ್ಟುಗಿಟ್ಟು ಎಲ್ಲಾದ್ರೂ ಹೋದಗಿದೀಯ ಎಷ್ಟೊಂದು ಎಚ್ಚರಿಕೆ ಕೊಡ್ತೀಯಾತ್ಗೆ ಎಷ್ಟೊಂದು ಎಚ್ಚರಿಕೆ ಕೊಡ್ತೀಯ ಹತ್ತಿಗೆ ತಪ್ಪಿಸ್ಕೊಳಕ್ ಬಿಟ್ಟೇನು ಅಂತ ಹೆದರ್ಕೋ ಅವನ್ ತಪ್ಪಿಸ್ಕೊಳಕ್ ಬಿಟ್ಟೇನು ಅಂತ ಹೆದರ್ಕೋಬೇಡ ಎಣ್ಣೆಯಲ್ಲಿ ಕರಿ ತಿಂಡಿ ಹೆಚ್ಚಾಗ್ ತಿಂದು ಆರೋಗ್ಯ ಕೆಡಿಸಿಕೊಂಡನು ಎಣ್ಣೆಯಲ್ಲಿ ಕರಿ ತಿಂಡಿ ಹೆಚ್ಚಾಗಿ ತಿಂದು ಆರೋಗ್ಯ ಕೆಡಿಸ್ಕೊಂಡನು ಆಮೇಲೆ ಸುಧಾರಿಸೋದ್ ಕಷ್ಟ ಆಮೇಲೆ ಸುಧಾರಿಸೋದ್ ಕಷ್ಟ ನಿನ್ ಮಗನಿಗೆ ಏನು ಆಗದಾಗ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ನಿನ್ ಮಗನ್ಗೆ ಏನು ಆಗ್ದಾಗ ನೋಡ್ಕೊಳ್ಳೋದ್ ನನ್ ಜವಾಬ್ದಾರಿ ಹೀಗೆ ಮಾತಾಡ್ತಾ ಇರ್ತೀಯೋ ಹೋಗು ಅಂತ ಹೇಳ್ತೀಯೋ ಹೀಗೆ ಮಾತಾಡ್ತಾ ಇರ್ತೀಯೋ ಹೋಗು ಅಂತ ಹೇಳ್ತೀಯೋ ಸರಿನಪ್ಪ ಹೋಗು ಅವನ್ ಮೇಲ್ ನಿಗಾ ಇರ್ಲಿ ಸರಿನಪ್ಪ ಹೋಗು ಅವನ್ ಮೇಲ್ ನಿಗಾ ಇರ್ಲಿ ಈಗ ನೀವು ಆದಷ್ಟು ಬೇಗ ಹೊರಟ ಬನ್ನಿ ಈಗ ನೀವು ಆದಷ್ಟು ಬೇಗ ಹೊರಟು ಬನ್ನಿ ಜನ ಜಾಸ್ತಿ ಬಂದ್ರೆ ದೇವಸ್ಥಾನದೊಳಗ ಹೋಗೋದ್ ಕಷ್ಟ ಜನ ಜಾಸ್ತಿ ಬಂದ್ರೆ ದೇವಸ್ಥಾನದೊಳಗೋಗ ಕಷ್ಟ ಸರಿ ಸರಿ ಬೇಗ ಬರ್ತೀವಿ ಡ್ರಿಲ್ ಮಾಡಲ್ ಬೆಂಗಳೂರಿನಿಂದ ಅಣ್ಣ ಬಂದರೂ ಬರಬಹುದು ನಾಳೆ ಬೆಳಿಗ್ಗೆ ಬೆಂಗಳೂರಿನಿಂದ ಅಣ್ಣ ಬಂದರೂ ಬರಬಹುದು ನೌ ಬಿಲ್ಡಪ್ ಪಾಸ್ ಆದರೂ ಪಾಸ್ ಆಗಬಹುದು ನಿನ್ನ ತಮ್ಮ ಪಾಸ್ ಆದರೂ ಪಾಸ್ ಆಗಬಹುದು ನೋಡಿದರೂ ನೋಡಬಹುದು ಸಿನಿಮಾ ನೋಡಿದರೂ ನೋಡಬಹುದು ಆ ಸಿನಿಮಾ ನೋಡಿದರೂ ನೋಡಬಹುದು ಹೋಗದೆ ಇದ್ದರೂ ಇರಬಹುದು ಬೆಂಗಳೂರಿಗೆ ಹೋಗದೆ ಇದ್ದರೂ ಇರಬಹುದು ಅವನು ಬೆಂಗಳೂರಿಗೆ ಹೋಗದೆ ಇದ್ದರೂ ಇರಬಹುದು ಮಾಡೆಲ್ ಬಂದು ಗಿಂತೀತು ಹೊರಗೆ ಬಂದು ಮನೆ ಹೊರಗೆ ಬಂದು ಗಿಂತೀತು ಮಗು ಮನೆ ಹೊರಗೆ ಬಂದು ನೌ ಬಿಲ್ಡಪ್ ಬಂದರೂ ಬಂದೇನು ಬಂದೇನು ಬೆಂಗಳೂರಿಗೆ ನಾನೇ ಬಂದರೂ ಬಂದೇನು ಆಟ ಆಡಿಯಾರು ಚೆಂಡು ಕೊಟ್ಟರೆ ಆಟ ಆಡಿಯಾರು ಕೊಟ್ಟಾಳು ದುಡ್ಡು ಕೊಟ್ಟಾಳು ಅವಳು ದುಡ್ಡು ಕೊಟ್ಟರೂ ಕೊಟ್ಟಾಳು ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ಅವನು ನನಗೆ ಹತ್ತು ರೂಪಾಯಿ ಕಳಿಸುತ್ತಾನೆ ಅವನು ನನಗೆ ಹತ್ತು ರೂಪಾಯಿ ಕಳಿಸಿಯಾನು ನಾವು ಟ್ರಾನ್ಸ್ಫಾರ್ಮ್ ಅವಳು ನನಗೆ ಕಾಗದ ಬರೆಯುತ್ತಾಳೆ ಅವಳು ನನಗೆ ಕಾಗದ ಬರೆದಾಳು ನಾಯಿ ಅವರನ್ನು ನೋಡಿ ಬೊಳುತ್ತದೆ ನಾಯಿ ಅವರನ್ನು ನೋಡಿ ಬಗುಳಿಯಿತು ಅವರು ಸುಮ್ಮನೆ ಜಗಳ ಅವರು ಸುಮ್ಮನೆ ಜಗಳ ಆಡಾರ ಅವನು ಬೆಂಗಳೂರಿನಲ್ಲಿ ನಿಮ್ಮನ್ನು ನೋಡಿದರೂ ನೋಡ್ತಾನೆ ಅವನು ಬೆಂಗಳೂರಿನಲ್ಲಿ ನಿಮ್ಮನ್ನು ನೋಡಿದರೂ ನೋಡಾನು ನಾನು ಚೆನ್ನಾಗಿ ಪಾಠ ಮಾಡ್ತೀನಿ ನಾನು ಚೆನ್ನಾಗಿ ಪಾಠ ಮಾಡೇನು ರೆಸ್ಪಾನ್ಸ್ ಡ್ರಿಲ್ ಮಾಡೆಲ್ ನೀವು ಹಬ್ಬಕ್ಕೆ ಊರಿಗೆ ಹೋಗ್ತೀರಾ ನಾವು ಹಬ್ಬಕ್ಕೆ ಹೋಗ್ತೀವಿ ರೆಸ್ಪಾಂಡ್ ನೀವು ನಾಳೆ ಹತ್ತು ಪಾಠ ಬರೀತೀರ ನೀವು ನಾಳೆ ಹತ್ತು ಪಾಠ ಬರೆದರೂ ಬರೀತೀರಾ ನೀವೆಲ್ಲ ಇವತ್ತು ಸಾಯಂಕಾಲ ನಮ್ಮ ಮನೆಗೆ ಬರ್ತೀರಾ ನೀವೆಲ್ಲ ಇವತ್ತು ಸಾಯಂಕಾಲ ನಮ್ಮ ಮನೆಗೆ ಬಂದ್ರೂ ಬರ್ತೀರಾ ಅವರು ಕನ್ನಡ ಸಿನಿಮಾ ನೋಡಿದ್ರೂ ನೋಡ್ತಾರ ಹೋಗ್ತಾನಾ ಅವನು ಜಗಳ ಆಡೋಕೆ ಹೋದಾನು ನಾವು ರೆಸ್ಪಾಂಡ್ ಅವಳು ಸಿನಿಮಾ ನೋಡಕ್ಕೆ ಹೋಗ್ತಾಳೆ ಹೋಗಾಳು ನೀನು ನೀನು ತಪ್ಪು ತಪ್ಪು ಉತ್ತರ ಬರೀದಿಯೇ ನಾಯಿ ಇಲ್ಲಿಗೆ ಬಂದವರನ್ನು ಕಚ್ಚುತ್ತದೆ ನಾಯಿ ಇಲ್ಲಿಗೆ ಬಂದವರನ್ನು ಕಚ್ಚೀತು ನೀವು ಸುಮ್ಮನೆ ಗಲಾಟೆ ಮಾಡಿರಿ ಅವರು ನಾಳೆ ನೂರು ರೂಪಾಯಿ ಕೊಟ್ಟರು